ಹತ್ತು ಉನ್ನತಿತ್ರಯ ಆತನು ಬರುವ ವೇಳೆಗೆ ಅಲಂಬಿನಿಯು ಜಾಯಂತಿಯು ಮಗುವಿನ ವಿಚಾರವಾಗಿ ಏನೋ ಚರ್ಚಿಸುತ್ತಿದ್ದರು ಆಚಾರ್ಯನು ಬರುತ್ತಿರುವುದನ್ನು ಅರಿತು ಜಾಯಂತಿಯು ಅದು ನಿನ ಗಂಡ ಬಂದರು ಎನ್ನುವಂತಿದೆ ಅವರನ್ನು ಕೇಳು ಅವರಾದರೆ ಸರಿಯಾಗಿ ಹೇಳುತ್ತಾರೆ ಎಂದಳು ಆಚಾರ್ಯನು ಕಾಲಿತು ಕಾಲು ತೊಳೆದುಕೊಂಡು ಹೆಂಡತಿಯನ್ನು ನೋಡಲು ಬಂದನು ಆಕೆಯೋ ಅದೇನು ಭಾರ್ಗವರು ಹೇಳಿಕಳಿಸಿ ಹಿಡಿದಿದ್ದು ಎಂದು ಕೇಳಿದಳು ಆತನು ನಗುತ್ತಾ ಹೇಳಿದನು ನಗುತ್ತಾ ಹೇಳಿದನು ನಾವು ರಾಜಾಶ್ರಯ ಅಷ್ಟಾಗಿ ಬೇರೆ ಬಂದಿದ್ದೆವು ನಿನ್ನ ಮಗನು ಹುಟ್ಟಿರುವ ಯೋಗ ನೋಡಿದರೆ ರಾಜ ಮಹಾರಾಜರುಗಳು ಆತನನ್ನು ಓಲೈಸುವರೆಂದು ಕಾಣುತ್ತದೆ ಮಹಾರಾಜನು ಮಗನನ್ನು ನೋಡಲು ಬರಬೇಕಂತೆ ಆತನಿಗೆ ಬಹುದಿನದಿಂದ ಕೃಪಾಂಜಲ ಕಾಶಿಗಳ ವಿದ್ವಾಂಸರನ್ನು ಮೀರಿಸುವ ವಿದ್ಯಾಸಂಪನ್ನೂ ಮಿಥಿಲೆಯಲ್ಲಿ ಆಗಬೇಕೆಂದು ಆಗಬೇಕೆಂದು ಆಸೆ ಆದುದರಿಂದಲೇ ವೈಶಂಪಾಯನ ಉದ್ದಾಲಕರಂತಹ ಕುಲಪತಿಗಳನ್ನು ಕರೆಸಿಕೊಂಡು ಆಶ್ರಮಗಳನ್ನು ಕಟ್ಟಿಕೊಟ್ಟರು ಅವರಿಗಿಂತ ಶ್ರೇಷ್ಠ ವಿದ್ವಾಂಸನು ಇನ್ನೊಬ್ಬನಾಗಬೇಕೆಂದು ರಾಜನ ಆಸೆ ಆತನು ಬುಡಿಲರು ಹೇಳುವುದನ್ನು ಭಾರ್ಗವರಿಂದ ಕೇಳಿ ಆ ಮಗುವನ್ನು ತಾನು ಆಸೆಪಟ್ಟನಂತೆ ಅದಕ್ಕಾಗಿ ಯಾವ ದಿನ ಮಹಾರಾಜರನ್ನು ಕರೆದುಕೊಂಡು ಬರಲಿ ಎಂದು ಕೇಳುವುದಕ್ಕೆ ಕರೆಸಿದ್ದುದು ತಾನು ಮಾತು ಮಾಡ ಮಾತನಾಡಬಾರದು ಮಾತನಾಡಬಹುದು ಕಾಣೆ ಏನಾದರೂ ಆಗಲಿ ತಪ್ಪಿಸುವುದು ಒಳ್ಳೆಯದು ರಾಜ್ಯ ರಾಜದೃಷ್ಟಿ ತಗಲಿದರೆ ತಪ್ಪದೇ ಅಪಾಯ ಆಗುವುದಂತೆ ಆ ಮಾತಿಗಾಗಿ ತಪ್ಪಿಸುವುದು ತರವಲ್ಲ ಯಜ್ಞೇಶ್ವರನ ಪ್ರಸಾದ ನಮ್ಮ ಮನೆಯದೂ ಇದೆ ಯಜ್ಞೇಶ್ವರನ ಪ್ರಸಾದ ನಮ್ಮ ಮನೆಯದೂ ಇದೆ ಸಾಲದೆ ಬುಡಿದರೂ ತಂದುಕೊಟ್ಟಿದ್ದಾರೆ ಇದು ಎರಡರ ಮೇಲೂ ಕೆಂದು ಆ ದೃಷ್ಟಿಕೋನ ಎಂತೆ ಕೋಶ ಎಂಥದ್ದು ಅದರಿಂದ ಬರಲಿ ಬಿಡು ಮುಖ್ಯ ನಿನ್ನ ಮಗನಿಗೆ ರಾಜಸೇವಾ ಯೋಗವಿದೆ ಆದರೆ ಅದು ರಾಜನು ಮಾಡುವ ಸೇವೆಯೋ ಅಥವಾ ರಾಜನಿಗೆ ಮಾಡುವ ಸೇವೆಯೋ ತಿಳಿಯಬೇಕು ಜಾಯಂತಿಯೋ ಒಳಗಿಂದಲೇ ಹೇಳಿದಳು ಅದು ರಾಜನು ಮಾಡುವ ಸೇವೆ ಎಂದೇ ಆಗಲಿ ಎಂದು ಇಂದಿನಿಂದ ಸಂಕಲ್ಪ ಮಾಡಿದರೆ ಸರಿ ಮತ್ತೆ ಏನೋ ನೆನೆಸಿಕೊಂಡವಳಂತೆ ಆಲಂಬಿನಿ ಅವರನ್ನು ಕೇಳು ಕಾಯೋನ್ ಆಲಂಬಿನಿ ಅವರನ್ನು ಕೇಳು ಕಾಯೋನ್ನತಿ ಮಾನೋನ್ನತಿ ವಿದ್ಯೋನ್ನತಿ ಎಂದರೇನು ಎಂದು ಅವರಾದರೆ ಅದನ್ನು ವಿವರಿಸಿ ಹೇಳುತ್ತಾರೆ ನಾನು ನೀನು ಎಷ್ಟು ಎಳೆದರೂ ಸುರಿದರೂ ಪ್ರಯೋಜನವಿಲ್ಲ ಎಂದಳು ಆ ವೇಳೆಗೆ ಮಗುವು ಎದ್ದು ಹತ್ತಿತು ತಾಯಿಯೋ ಎತ್ತಿಗೋ ಯಾವಾಗಲೋ ಎತ್ತಿಕೊಂಡಿದ್ದುದು ಎಂದಳು ಮಗಳು ಎತ್ತಿಕೊಂಡು ನಿಜವಾಗ್ಲೂ ಬುಡಿದರೂ ಹೇಳಿದರಲ್ಲ ಅದೇನು ನಮಗೆ ತಿಳಿಯಲಿಲ್ಲ ನಮಗೆ ತಿಳಿಯುವಂತೆ ಹೇಳಬಾರದು ಎಂದು ವಿನಯದಿಂದ ಕೇಳಿದಳು ಆಚಾರ್ಯನಿಗೂ ದಾರಿಯಲ್ಲಿ ಬರುತ್ತಾದೆ ಯೋಚನೆ ಬಂದಿತ್ತು ತಾನು ಮಾತು ಮಾಡಿಕೊಂಡ ಅರ್ಥಕ್ಕಿಂತ ಹೆಚ್ಚಾಗಿ ಆ ಮಾತುಗಳ ಅರ್ಥವಿರಬೇಕು ಎನ್ನಿಸಿತ್ತು ಈಗ ಹೆಂಡತೆಯವರ ಮೂಲಕವಾಗಿ ಅರ್ಥ ಕೇಳುತ್ತಿದ್ದಾರೆ ಹೇಳದಿದ್ದರೆ ಆದೀತೆ ಆದ್ದರಿಂದ ಪ್ರವಚನ ಅನುಕೂಲವಾಗುವಂತೆ ಒಂದು ಆಸನವನ್ನು ತರಿಸಿಕೊಂಡು ಅದರ ಮೇಲೆ ಕುರಿತು ಸಾವಧಾನವಾಗಿ ಹೇಳತೊಡಿದನು ಮಾತು ತಾನು ದೊಡ್ಡವರೆದುರಿಗೆ ಇರುವಂತೆ ಜಾಗರೂಕವಾಗಿತ್ತು ಆತನು ಹೇಳುವುದಕ್ಕೆ ಸಿದ್ದನಾಗಿದ್ದೇನೆ ಏನು ಹೇಳಬೇಕು ಎಂಬುದನ್ನು ಗೊತ್ತು ಮಾಡಿಕೊಂಡಿಲ್ಲ ಹಾಗೆಂದು ಅಪನಂಬಿಕೆ ಇಲ್ಲ ಮನಸ್ಸಿನ ಮನಸ್ಸಿನಲ್ಲಿ ಗುರುಗಳಿಗೂ ವಾಗೇಶ್ವರನಿಗೂ ವಾತ್ಸಲ್ಯ ರೂಪನಾದ ಯಜ್ಞೇಶ್ವರನಿಗೂ ನಮಸ್ಕರಿಸಿ ಹೇಳಲು ಆರಂಭಿಸಿದನು ನೋಡು ಈಗ ನೀನು ಮಗುವನ್ನು ಎತ್ತಿಕೊಂಡಿದ್ದೀಯೇ ಈಗ ನಿನ್ನ ಭಾವವೇನು ಮಗುವು ಹತ್ತಿತು ಎಂದು ಎತ್ತಿಕೊಂಡಿದ್ದೀಯೇ ಕರ್ಮಧರ್ಮ ಸಂಬಂಧದಿಂದ ನಿನ್ನ ಎದೆ ಹಾಲು ಮಗುವನ್ನು ಬೆಳೆಸುತ್ತಿದೆ ಇದರಲ್ಲಿ ನಿನ್ನ ಸಂಕಲ್ಪದ ಭಾಗವೇನಾದರೂ ಇದೆಯೇ ಆಲಂಬಿನಿಯು ತನ್ನನ್ನು ತಾನು ಪರೀಕ್ಷಿಸಿಕೊಂಡರು ಮನಸ್ಸಿನಲ್ಲಿ ಏನೂ ಸಂಕಲ್ಪವಿಲ್ಲ ಮಗುವು ಬೆಳೆಯಬೇಕೆಂಬ ಎಲ್ಲಿಯೋ ದೂರದ ಆಸೆ ಇದೆ ಆದರೆ ಅದು ಬೇಕೆಂದು ವಿವೇಕದಿಂದ ಮಾಡಿದ ಸಂಕಲ್ಪವಲ್ಲ ಅವಳಿಗೆ ಆಶ್ಚರ್ಯವಾಯಿತು ಉತ್ತರ ಕೊಟ್ಟಳು ನಿಜ ಖಚಿತವಾದ ಸಂಕಲ್ಪವಿಲ್ಲ ಆದರೆ ಆ ದಿನ ನೀವು ಹೇಳಿದ ಸರಸ್ವತಿಯ ಪ್ರಾರ್ಥನೆಯೊಂದೂ ಇದೆ ಇನ್ನೇನೂ ಇಲ್ಲ ಸರಿ ನಿಮ್ಮ ತಾಯಿ ನಿಂತಿರಬೇಕಾಗಿಲ್ಲ ಕುಳಿತುಕೊಂಡು ಕೇಳಬಹುದು ಎಂದು ಹೇಳು ಕೇಳು ಧನವನ್ನು ಸಂಪಾದಿಸುವ ಸಂಪಾದಿಸಿ ರಾಶಿ ಹಾಕಿಕೊಳ್ಳುವ ವೈಶ್ಯ ವೈಶ್ಯನಿಗಿಂತ ಲೋಕದಲ್ಲಿ ಧರ್ಮವನ್ನು ಕಾಪಾಡಿಕೊಳ್ಳುವುದಾಗಿ ಪ್ರಾಣಪಣವನ್ನು ಇಟ್ಟು ಕಾದಾಡುವ ಕ್ಷೇತ್ರಗಿಂತ ನಾವು ಬ್ರಾಹ್ಮಣರು ಶ್ರೇಷ್ಠವೆಂದುಕೊಳ್ಳುತ್ತೇವೆ ಹಾಗಾದರೆ ನಮ್ಮ ಕರ್ಮ ಅರ್ಜನಕ್ಕಿಂತ ಪಾಲನೆಗಿಂತ ದೊಡ್ಡದಾಗಿರಬೇಕಲ್ಲವೇ ಹೌದು ಅದಕ್ಕೆ ತಕ್ಕ ದೇಹವನ್ನು ನಾವು ಪಡೆದಿದ್ದೇವೆಯೋ ನಮ್ಮ ಅರ್ಜನ ವಿದ್ಯೆ ನಮ್ಮ ಪಾಲನವೇನಿದ್ದರೂ ವಿದ್ಯಾಪಾಲನ ಈ ಎರಡೂ ಧನಾರ್ಜನ ಲೋಕಪಾಲನಕ್ಕಿಂತ ದೊಡ್ಡವೇ ಆಗಿದ್ದರೆ ಅದಕ್ಕೆ ತಕ್ಕ ದೇಹ ವೈಶ್ಯ ಕ್ಷತ್ರಿಯರ ದೇಹಗಳಿಗಿಂತ ಉತ್ತಮವಾಗಿರಬೇಡುವೆ ಈಗ ನಾವು ಕಾಯಪುಷ್ಟಿ ಏನಿದ್ದರೂ ಅದು ಕ್ಷತ್ರಿಯನ ಸ್ವತ್ತು ಎಂದುಕೊಂಡಿದ್ದೇವೆ ಅದು ತಪ್ಪಬೇಕು ಬ್ರಾಹ್ಮಣನ ದೇಹವು ಕ್ಷತ್ರಿಯನ ದೇಹಕ್ಕಿಂತ ಉತ್ತಮವಾಗಿರಬೇಕು ಹಾಗಾಗಲೂ ಏನೋ ಏನು ಮಾಡಬೇಕು ಮಾಂಸವಾಗಿದ್ದರೆ ಕಷ್ಟ ಸಹಿಷ್ಣುವಾಗಿದ್ದರೆ ಸಾಕೆ ಮಾಂಸವಾಗಿದ್ದರೆ ಕಷ್ಟ ಸಹಿಷ್ಣುವಾಗಿದ್ದರೆ ಸಾಕೆ ಎಂದರೆ ಅದಲ್ಲ ಮನುಷ್ಯನ ದೇಹವೆಲ್ಲವೂ ನರಗಳಿಂದ ಆದುದು ಅಲ್ಲಿ ಆ ನರಗಳು ಸ್ವತಂತ್ರವಾಗಿ ಕೋಮಲವಾಗಿ ಸಂಪಾಗಿ ಬೆಳೆಯಲು ಅನುಕೂಲವಾಗಿರಬೇಕು ಅದು ಬ್ರಾಹ್ಮಣ ದೇಹದ ಉತ್ತಮತೆ ಅದನ್ನು ಸಾಧಿಸಲು ನಾವು ಯತ್ನಿಸುತ್ತಿದ್ದೇವೆಯೇ ಯಾವ ದೇಹ ಹೇಗಿದ್ದರೆ ವಿದ್ಯಾರ್ಜನ ಸಮರ್ಥವಾದೀತು ಎಂದು ನಾವು ಯಾವತ್ತಾದರೂ ಯೋಚಿಸಿದ್ದೇವೆಯೇ ಈ ಪ್ರಶ್ನೆಗೆ ಉತ್ತರ ಕಾಯೋನ್ನತಿ ಈ ಪ್ರಶ್ನೆಯೂ ಬರುವುದು ದೊಡ್ಡವರಾದ ಮೇಲೆ ತಾನೇ ಇಲ್ಲ ಮನುಷ್ಯ ಸಮಾಜದಲ್ಲಿ ಹಾಗಲ್ಲ ಮನುಷ್ಯ ಸಮಾಜದಲ್ಲಿ ಹಾಗಲ್ಲ ಮಿಕ್ಕಲ ಪ್ರಾಣಿಗಳು ತಾಯಿಯ ಮಗಳು ಬಿಡುವ ವೇಳೆಗೆ ಸ್ವತಂತ್ರವಾಗಿರುವವು ಆದರೆ ಮನುಷ್ಯರು ಹಾಗಲ್ಲ ಅವರ ಎಳೆಯ ತನವೇ ಸುಮಾರು ಮೂರು ನಾಲ್ಕು ವರ್ಷವಾಗುವುದು ಅದರವರೆಗೆ ದೇಹಕ್ಕೆ ತಕ್ಕ ಮಾರ್ಗೋದ್ಯೋತನ ಬೇಕಾಗಿಲ್ಲವೇನೋ ಬೇಕೇ ಬೇಕು ಆದ್ದರಿಂದ ತಾಯಿಯು ಮಗನಿಗೆ ಮಾರಬೇಕಾದು ಬಹಳ ಅವಳು ಮಗನಿಗೆ ಸ್ತನ್ಯವನ್ನು ಕೊಡುವಾಗ ಅವನು ಮುಂದೆ ಏನಾಗಬೇಕು ಎಂಬುದನ್ನು ಸಂಕಲ್ಪಪೂರ್ವಕವಾಗಿ ಗೊತ್ತು ಅದನ್ನು ಮನಸ್ಸಿನಲ್ಲಿ ಮೆಲುಕು ಹಾಕುತ್ತಿರಬೇಕು ನೀನು ಎಂದಿಕೋ ನಿನ್ನ ಮಗನು ಒಳ್ಳೆಯ ಕರ್ಮಠನಾಗಬೇಕು ಎಂದು ಸಂಕಲ್ಪಿಸುತ್ತೀಯೇ ನಾನು ಹೇಳುತ್ತಿರುವುದು ಸಂಕಲ್ಪ ಮನವೃತ್ತಿಯಲ್ಲ ಆ ಬುದ್ಧಿಪೂರ್ವಕವಾಗಿ ನಡೆಯುವುದಿಲ್ಲ ವೃತ್ತಿಯಿಂದ ಬುದ್ಧಿ ಬುದ್ಧಿಪೂರ್ವಕವಾಗಿ ಆದು ಸಂಕಲ್ಪದಿಂದ ನಡೆದು ಕರ್ಮಕ್ಕೆ ದೇವತೆಗಳಿಲ್ಲದೆ ಆಗುವುದಿಲ್ಲ ಆದ್ದರಿಂದ ಕರ್ಮಟನಾಗಬೇಕಾದವನು ದೇವತಾಮಯವಾದ ಶರೀರವನ್ನು ಪಡೆಯಬೇಕು ಅದಕ್ಕಾಗಿ ತಾಯಿಯು ತನ್ನ ನನ್ನ ದೇವತಾಮಯ ಶರೀರನಾಗಲಿ ಎಂದು ಸಂಕಲ್ಪಿಸುತ್ತಾ ಸ್ತನ್ಯಪಾನ ಮಾಡಿಸಬೇಕು ಆಲಂಬಿ ಆಗ ದೇವತಾಮಯವಾಗುವ ಶರೀರವು ಬೆಳೆಯುವುದು ಅದು ಕಾಯೋನ್ನತಿ ಒಂದು ಮಾತು ಕೇಳಬೇಕು ಎಂಬಬಹುದೇ ಆಲಂಬಿಯು ವಿನಯದಿಂದ ಕೇಳಿದಳು ಕೇಳು ಯಾವ ರೀತಿಯಾದ ಸಂದೇಹವೂ ಉಳಿಯದಂತೆ ಕೇಳು ಆಯಿತು ಈ ಜ್ಞಾನವೇ ಇಲ್ಲದೆ ಬೆಳೆಸಿದರೆ ಒಳ್ಳೆಯ ಪ್ರಶ್ನೆ ಕೇಳು ದೇಹ ದೇಹದಲ್ಲಿಯೂ ದೇವಾಂಶಗಳು ಇದ್ದೇ ಇರುತ್ತವೆ ಹಾಗೆ ಬರಿಯ ಕಣ್ಣಿನಿಂದ ಕಾಣುವುದು ಎಂದುಕೊಂಡಿದ್ದೀಯೋ ಹಾಗೆ ಗೊಳದಿಂದಲೇ ಕಾಣುವುದಾದರೆ ಗೊಳಕವಿಲ್ಲದಿದ್ದ ಬೆಣವೆಯಕ್ಕೆ ನೋಡಬಾರದು ಸಂಕಲ್ಪ ಪೂರ್ವಕವಾಗಿ ಬೆಳೆಸಿದೆ ದೇಹದಲ್ಲಿ ಕಣ್ಣು ಚರ್ಮ ಚಕ್ಷಸ್ಸಾಗಿರುವುದು ಚರ್ಮ ಚಕ್ಷಸ್ಸಾಗಿರುವುದರ ಜೊತೆಗೆ ಜ್ಞಾನ ಚಕ್ಷಸ್ಸು ಆಗುವ ಯೋಗ್ಯತೆಯನ್ನು ಪಡೆದಿರುವುದು ಮಳೆಯಿಂದ ಬೆಳೆದ ಭತ್ತವೂ ಭತ್ತವೇ ನೀರು ಹಾಯಿಸಿ ಬೆಳೆದ ಭತ್ತವೂ ಭತ್ತವೇ ಆದರೆ ಎರಡನೆಯ ಜಾತಿಯಲ್ಲಿರುವ ಮೃದುತ್ವಾದಿ ಗುಣಗಳು ಮೊದಲನೆಯದರಲ್ಲಿ ಉಂಟೇನೋ ಅದು ನಿಸ್ಸಂಕಲ್ಪವಾಗಿ ಬೆಳೆದ ದೇಹಕ್ಕೂ ಸಂಕಲ್ಪ ಪೂರ್ವಕವಾಗಿ ಬೆಳೆಸಿದ ದೇಹಕ್ಕೂ ವ್ಯತ್ಯಾಸ ಅಲ್ಲದೆ ನಿಸ್ಸಂಕಲ್ಪವಾಗಿ ಬೆಳೆದ ದೇಹದಲ್ಲಿ ಹಾಳು ದೇಗುಲದಲ್ಲಿ ಪಿಶಾಚುಗಳು ಸೇರುವಂತೆ ಹಸುರರು ಬಂದು ಸೇರುವರು ಆ ದೇಹವು ಸುಲಭವಾಗಿ ಪಾಪವನ್ನು ಮಾಡುವುದು ಪುಣ್ಯವನ್ನು ವಿರೋಧಿಸುವುದು ಪಾಪ ಪುಣ್ಯಗಳಿಂದವ ಪಾಪ ಪುಣ್ಯಗಳು ಎಂದರೇನು ದೇವ ಆಲ್ಮೀರಿಯು ಯಾವಾಗಲೂ ಗಂಡನ ಬಳಿ ಅಷ್ಟು ನೇರವಾಗಿ ಮಾತನಾಡುತ್ತಿರಲಿಲ್ಲ ಆ ಪ್ರಶ್ನೆ ಅವಳಿಗೆ ಆಶ್ಚರ್ಯ ಒಂದುಂಟು ಮಾಡಿತು ದೇವರಾತನು ಆ ಪ್ರಶ್ನೆಯನ್ನು ಕೇಳಿದರು ಅದರಿಂದ ಉದ್ವಿಗ್ನಾಗದೆ ಹೇಳಿದನು ಪಾಪಪುಣ್ಯ ಎಂದರೆ ಅಪೂರ್ಣತೆ ಪೂರ್ಣತೆಗಳು ಒಂದು ಹೆಚ್ಚಾದರೆ ಜಗತ್ತಿನ ವಿನಾಶ ಇನ್ನೊಂದು ಹೆಚ್ಚಾದರೆ ಜಗತ್ತಿನ ಉದ್ದಾರ ನೆಲವು ತನಗೆ ತೋರದಂತೆ ಕೇಳಿ ಕೇಳುವ ಕೇಳುವವರಿಂದರೆ ಬೆಳೆದರೆ ಕಾಡು ಆಗಿಲ್ಲದೆ ಒಬ್ಬನ ಸಂಕಲ್ಪದಂತೆ ಬೆಳೆದರೆ ಹೊಲ ಹಾಗೆ ಕಾಯೋನ್ನತಿ ಈಗ ತಿಳಿಯದೆ ಕಾಯೋನ್ನತಿ ಎಂದರೇನು ಹೇಳಿದರು ಕಾಯೋನ್ನತಿ ಎಂದರೇನು ಎಂದು ಈಗ ಹೇಳು ನೀನು ನನ್ನ ಮಗನ ವಿಚಾರವಾಗಿ ಏನು ಮಾಡಬೇಕೆಂದಿರುವೆ ದೇವಾ ನಾನು ನಿಮ್ಮಷ್ಟು ತಿಳಿದವಳಲ್ಲ ನೀವು ಹೇಳಿದಂತೆ ಕೇಳಿದರೆ ನಿಮ್ಮ ನಿಮ್ಮ ಇಚ್ಛೆಯಂತೆ ನಡೆದು ಬಿಟ್ಟರೆ ಕೃತಾರ್ಥಳು ಎಂದು ಎಂದಿದ್ದವಳು ಈಗ ಸಂಕಲ್ಪ ಪೂರ್ವಕವಿಯೇ ಮಗನ ದೇಹವನ್ನು ಬೆಳೆಸುವೆಂದು ಅರ್ಪಣೆ ಮಾಡಿದ್ದೀರಿ ನಾನು ಅದರಂತೆಯೇ ನಡೆಯುವೆನು ಈ ದೇಹವು ದೇವತಾವಾಸವಾಗಲಿ ಎಂದು ಸಂಕಲ್ಪ ಮಾಡಿ ಸರಸ್ವತಿಯನ್ನು ಧ್ಯಾನಿಸುತ್ತಾ ಮಗುವಿಗೆ ಸ್ತನ್ನಪಾನ ಮಾಡಿಸುವೆನು ಹಾಗೆಯೇ ಮಾನೋನ್ನತಿ ವಿದ್ಯೋನ್ನತಿಗಳನ್ನು ಕುರಿತು ಹೇಳಿ ನನ್ನಿಂದಾದ ಮಟ್ಟಿಗೆ ತಿಳಿದು ನಡೆಯುವೆನು ನೀನು ನಡೆಯುವ ನೀನು ಪುಣ್ಯವಂತೆ ಆಲಂಬಿ ಜಗತ್ತಿನಲ್ಲಿ ತಿಳಿಯದಿದ್ದರೋ ತಮಗೆ ತಿಳಿಯುವುದು ಎಂದು ಹೇಳುದು ಹಿಂತೆ ಚಿತ್ತಾರವನ್ನು ಕೆಲಸುವವರೇ ಹೆಚ್ಚು ಹೀಗಿರಲು ನೀನು ನಿಸ್ಸಂಕೋಚವಾಗಿ ನನಗೆ ತಿಳಿಯುದು ನೀವು ಹೇಳಿ ತಿಳಿದು ನಡೆಯುವೆನು ಎನ್ನುವೆಯಲ್ಲ ನಿನ್ನಂತಹ ಸ್ಪಷ್ಟ ಪತ್ನಿಯನ್ನಾಗಿ ಪಡೆದ ನಾನೇ ಧನ್ಯನು ಸಂಜೆ ಬಂದಿತು ನಾನು ಹೋಗಿ ಮುಂದಿನ ಕಾರ್ಯಕಲಾಪಗಳಲ್ಲಿ ಸಿದ್ಧವಾಗಿರುವಾಗುವೆನು ನಾಳೆ ನಾಡಿದ್ದರಲ್ಲಿ ಈ ಮಾನೋನ್ನತಿ ವಿದ್ಯೋನ್ನತಿಗಳನ್ನು ಕುರಿತು ಹೇಳುವೆನು ಹೆಂಡತಿಯಿಂದ ಬೀಳ್ಕೊಂಡು ದೇವರಾತನು ತಿರುಗಿದನು ಆತನಿಗೆ ಆಶ್ಚರ್ಯ ನಾನು ಹೇಳಿದುದು ಎಲ್ಲರಿಗೂ ಗೊತ್ತು ಆದರೂ ಯಾರು ಪ್ರಯತ್ನಿಸುವುದಿಲ್ಲವೇಗೆ ಅದೂ ಇರಲಿ ನಾನು ದಾನು ಇಷ್ಟು ಸಮಂಜಸವಾಗಿ ಯಾವತ್ತೂ ಯಾವತ್ತೂ ಹೇಳಿದ್ದದ್ದು ಬುಡಿದರೂ ಹೇಳಿದಂತೆ ಇದೆಲ್ಲವೂ ತೊಟ್ಟಿಲಿನಲ್ಲಿರುವ ಮಹಾನುಭಾವನ ಪ್ರಭಾವವು ಎನ್ನುವ ಏನೇನೋ ಯೋಚನೆಗಳು ಆಶ್ಚರ್ಯದಿಂದ ಅವನು ಕುರಿತು ಚಿಂತಿಸುತ್ತಾ ಅವನ್ನು ಕುರಿತು ಚಿಂತಿಸುತ್ತಾ ಸ್ನಾನಗೃಹದ ಕಡೆಗೆ